ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಓದಿರಿ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಅವನು ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ ಅವನು ಲೇಖನಿಯ ಮೂಲಕ ವಿದ್ಯೆಕಲಿಸಿದನು ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಸರ್ವತಃ ಅಲ್ಲ ಮಾನವನು ವಿದ್ರೋಹವೆಸಗುತ್ತಾನೆ ತನ್ನನ್ನು ಸರ್ವ ಸ್ವತಂತ್ರನೆಂದು ಕಂಡು ವಸ್ತುತಃ ಅವನಿಗೆ ನಿನ್ನ ಪ್ರಭುವಿನ ಕಡೆಗೆ ಖಂಡಿತ ಮರಳಬೇಕಾಗಿದೆ ಒಬ್ಬ ದಾಸನು ನಮಾಜು ಮಾಡುತ್ತಿರುವಾಗ ಅವನನ್ನು ತಡೆಯುವ ವ್ಯಕ್ತಿಯನ್ನು ನೀವು ಕಂಡಿರ ನಿಮ್ಮ ಅಭಿಪ್ರಾಯವೇನು ಆ ದಾಸನು ಸನ್ಮಾರ್ಗದಲ್ಲಿದ್ದರೆ ಅಥವಾ ಧರ್ಮನಿಷ್ಠೆಯ ಉಪದೇಶ ನೀಡುತ್ತಿದ್ದರೆ ತಡೆಯುವವನಾದ ಈ ವ್ಯಕ್ತಿಯು ಸತ್ಯವನ್ನು ತಿರಸ್ಕರಿಸುವವನೋ ವಿಮುಖನಾಗುವವನೂ ಆಗಿದ್ದರೆ